ಸರಳತೆಯ ಸೋಸು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೂಡ ಹೇಳಿಸಿಕೊಂಡಂತೆ ಸರಳ ಸ್ವಭಾವದವರಿಗೆ ಒಂದಿಷ್ಟು ದಿಢೀರ್ ಶ್ರೀಮಂತಿಕೆಯೋ ಯಾವುದೋ ಉನ್ನತ ಅಧಿಕಾರವೋ ಬಂದಾಗ ಅವರ ಸ್ವಭಾವದಲ್ಲಿ ಮಾರ್ಪಾಟಾಗುವುದು ಅಪರೂಪವಲ್ಲ ಮುಂಚೆ ಸ್ನೇಹಿತರು ಸಮಾನ ಸ್ಕಂದರು ಆಗಿದ್ದವರಲ್ಲಿ ಇದ್ದಕ್ಕಿದ್ದಂತೆ ಸಲಿಕೆ ಕಡಿಮೆಯಾಗುತ್ತದೆ ಮುಂಚೆ ಯಾರನ್ನು ನೋಡಿದರೆ ಮುಖ ಉಲ್ಲಾಸಿತ ಉಲ್ಲಸಿತವಾಗುತ್ತಿತ್ತೋ ಅವರನ್ನು ಕಂಡರೆ ಈಗ ಮಾತು ಸರೀಸಾಗಿ ಹೊರಡದು ಭೃಕೃತಿ ಮೇಲೇರುತ್ತದೆ ಅಧಿಕಾರಿಗಳ ನವಶ್ರೀಮಂತರ ವರ್ತನೆಯನ್ನು ಒಂದು ಪ್ರಾಚೀನ ಶ್ಲೋಕ ಹೀಗೆ ಬಣ್ಣಿಸಿದೆ ಅಲಿಂಗಿತಾ ಪರೈ ಯಿ ಪ್ರಸ್ಕಲ್ತನಿ ಸಮೇಪತಿ ಅವ್ಯಕ್ತಾನಿಚ ಭಾಷ್ ಭಾಷಂತೆಯೇ ದನಿನೋ ಮದ್ಯಪಾಯುವ ಎಡಗಡೆಯೊಬ್ಬರು ಯೊಬ್ಬರು ಅವರನ್ನು ಹಿಡಿದುಕೊಂಡು ನಡೆಸಬೇಕು ಮಟ್ಟಸವಾದ ನೆಲದ ಮೇಲೆ ನಡೆಯುವಾಗಲೇ ಅವರು ಹೇಳುತ್ತಾರೆ ಅಸ್ಫುಟವಾಗಿ ಅರ್ಧರ್ಧ ಮಾತನಾಡುತ್ತಾರೆ ಇಂಥ ದನಕರಿಗೂ ಧನಿಕರಿಗೂ ಹೆಂಡ ವ್ಯತ್ಯಾಸವೇನು ಅಮಂಗಲ ತೆಲುಗಿನಲ್ಲಿ ಸಮತಿ ಶತಕಕಾರನು ಇದೇ ಮಾತನ್ನು ಹೇಳಿದ್ದಾನೆ ಅದರ ಮುದಲಿಯು ಕದಲಕ ಮಧುರ ಮುಲಗು ಭಾಷಲುಡುಗಿ ಮೌನವ್ರತುಂಡವು ನದಿಕಾರ ರೋಗ ಪೂರಿತ ಶವಮು ಜೂಡ ಸುಮತಿ ಕೆಳದುಟಿ ಕದಲಿಯು ಕದಲದಂತೆ ಕಾಣುತ್ತದೆ ಮಧುರವಾದ ಸಂಭಾಷಣೆಯೆಲ್ಲ ಉಡುಗಿ ಹೋಗುತ್ತದೆ ಮೌನವ್ರತ ಧಾರಣೆ ಮಾಡುತ್ತಾರೆ ಇಂಥ ಅಧಿಕಾರ ರೋಗ ನೋಡಿದರೆ ಶವವನ್ನು ನೋಡಿದಂತೆ ಅಮಂಗಲವಂತೆ ಆದರೆ ಎಲ್ಲರೂ ಸಿಗಿರುವುದಿಲ್ಲ ಯಾವುದೇ ಪದವಿ ಬಂದರೂ ತಮ್ಮ ನೈಜವನ್ನು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 ಹಾಡ್ಯ ದಾಸಪ್ಪನವರು ಈಗ ಬದುಕಿದ್ದರೆ ಅವರಿಗೆ ನೂರು ವರ್ಷಕ್ಕೂ ಹೆಚ್ಚು ವಯಸ್ಸಾಗಿರುತ್ತಿತ್ತು ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದು ನಂಜನಗೂಡಿನಲ್ಲಿ ನದಿಯಲ್ಲಿ ಸ್ನಾನಕ್ಕೆ ಹೋಗಿ ಒಂದು ಆಕಸ್ಮಿಕದಿಂದ ಅವಸಾನ ಹೊಂದಿದ್ದಾರೆಂದು ನನ್ನ ಜ್ಞಾಪಕ ಅವರ ತಂದೆ ಹಾಡ್ಯನ ಸೀತಾರಾಮಯ್ಯನವರು ಅನೇಕ ಸ್ಥಳಗಳಲ್ಲಿ ಅಮಲದಾರರಾಗಿದ್ದರು ದಾಸಪ್ಪನವರ ಕುಟುಂಬ ಕಮಲಮ್ಮ ದಾಸಪ್ಪನವರು ಬೆಂಗಳೂರು ಕೃಷ್ಣರಾಜೇಂದ್ರ ರಸ್ತೆಯಲ್ಲಿರುವ ಮಹಿಳಾ ಸಮಾಜದ ಮುಖ್ಯ ಕಾರ್ಯಕರ್ತೆಯಾಗಿ ಪ್ರಸಿದ್ದರಾದವರು ದಾಸಪ್ಪನವರು ಕೋಲಾರದಲ್ಲಿ ಪ್ರೊಬೆಷನರಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಸುಮಾರು ಒಂಬೈನೂರು ಸಾವಿರದ ಒಂಬೈನೂರ ಎರಡರಲ್ಲಿ ನಾನು ಕೋಲಾರದ ಹೈಸ್ಕೂಲಿನಲ್ಲಿ ವಿದ್ಯಾರ್ಥಿಯಾಗಿದೆ ದಾಸಪ್ಪನವರ ಮನೆ ಕೋಟೆಯಲ್ಲಿ ಹೈಸ್ಕೂಲಿನಿಂದ ಒಂದೆರಡು ಫರ್ಲಾಂಗ್ನೊಳಗೆ ಇತ್ತು ನಾನು ಸಹಾಯ ಬೇಡಬೇಕೆಂದು ದಾಸಪ್ಪನವರನ್ನು ಹೋಗಿ ಕಂಡೆ ಅವರು ತಿಂಗಳಿಗೆ ಎರಡು ರೂಪಾಯಿನಂತೆ ಕೊಡುವುದಾಗಿ ಪ್ರವೇಶ ಕೊಟ್ಟಿದ್ದರು ಕೊಟ್ಟಿದ್ದರ ಜೊತೆಗೆ ತಾವು ಓದಿ ಮುಗಿಸಿದ್ದ ಸ್ಟ್ರಾಂಡ್ ಮ್ಯಾಗಝೈನ್ ಎಂಬ ಪತ್ರಿಕೆಯನ್ನು ಕೊಡುವುದಾಗಿ ಹೇಳಿದರು ಅವರ ಮಾತಿನ ರೀತಿ ನಡತೆ ವಿನಯ ಸೌಮ್ಯ ಸ್ನೇಹಗಳು ನನಗೆ ಮೆಚ್ಚುಗೆಯಾದವು ಪ್ರಬಂಧ ರಚನೆ ದಾಸಪ್ಪನವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಅವರಲ್ಲಿ ಅಲ್ಲಿಯ ವೆಸ್ಟ್ಲಿಯನ್ ಹೈಸ್ಕೂಲಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ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 ತಾನು ದಾಸಪನವರ ಪ್ರಬಂಧವನ್ನು ಮದ್ರಾಸ್ ಮೇಲ್ ಪತ್ರಿಕೆಯ ಸಂಪಾದಕರಿಗೆ ಕಳುಹಿಸಿರುವುದಾಗಿ ಹೇಳಿದ ಆ ವಾರದೊಳಗಾಗಿ ಮೇಲ್ ಸಂಪಾದಕರು ಆ ಪ್ರಬಂಧವು ಬಹು ಸುಂದರವಾಗಿದೆ ಎಂದು ಒಪ್ಪಿಕೊಂಡು ಅದನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಪಡಿಸಿದರಂತೆ ಇಂತಹದ್ದು ದಾಸಪ್ಪನವರಿಗೆ ಇಂಗ್ಲಿಷ್ ಭಾಷೆ ಸಾಹಿತ್ಯಗಳಲ್ಲಿದ್ದ ಸಾಮರ್ಥ್ಯ ಕಾಲೇಜಿನ ಮುಗಿದ ಮೇಲೆ ಅವರು ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಕುಳಿತು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾದರು ಅದರಿಂದಲೇ ಅವರಿಗೆ ಅಸಿಸ್ಟೆಂಟ್ ಕಮಿಷನರ್ ಪದವಿ ಇದು ನಡೆದಿದ್ದು ಬಹುಶಃ ಸರ್ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಸುಬ್ಬರಾಯರು ಈಗ ಹಾಡ್ಯದ ದಾಸಪನವರ ಆಪ್ತ ಸ್ನೇಹಿತರೊಬ್ಬರನ್ನು ಕುಳಿತು ಹೇಳಬೇಕು ಆ ಸ್ನೇಹಿತರು ಡಾಕ್ಟರ್ ಆರ್ ಸುಬ್ಬರಾಯರ್ ಎಂಬುವರು ಇವರು ಚೀಫ್ ಸೆಕ್ರೆಟರಿಯಾಗಿದ್ದ ಆರ್ ರಂಗರಾಯರ ಅಡಂದಿರು ಸುಬ್ಬರಾಯರು ದಾಸಪ್ಪನವರು ಕೆಲವು ಕಾಲ ಮದರಾಸಿನಲ್ಲಿದ್ದರು ಹೇಗೋ ಅವರಿಬ್ಬರಲ್ಲಿ ಸ್ನೇಹಗಾಢವಾಗಿ ಬೆಳೆಯಿತು ಈಗ ಕರೆ ದಾಸಪನವರು ಕೋಲಾರದಲ್ಲಿದ್ದಾಗ ಅವರ ತಂದೆ ಸೀತಾರಾಮಯ್ಯನವರು ಕೆಲಸದಿಂದ ನಿವೃತ್ತರಾಗಿ ಮಗನ ಜೊತೆಯಲ್ಲಿದ್ದರು ದಾಸಪನವರು ಚಿಕ್ಕವಯಸ್ಸಿನವರಾದ್ದರಿಂದಲೂ ಅವರಿಗೆ ರೆವಿನ್ಯೂ ಮೊದಲಾದ ಸರ್ಕಾರಿ ಇಲಾಖೆಗಳ ಅನುಭವ ಇಲ್ಲದಿದ್ದರಿಂದಲೂ ಅವರಿಗೆ ಕೆಲಸ ಹೇಳಿಕೊಡುವ ಉದ್ದೇಶದಿಂದ ಸಿದ್ದರಾಮಯ್ಯನವರು ಮಗನ ಜೊತೆಯಲ್ಲಿ ಇದ್ದರು ಆ ಉದ್ದೇಶಕ್ಕಿಂತ ಮೇಲಾದದ್ದು ಪುತ್ರವಾಸಲ್ಯ ವಾಸಲ್ಯ ಹೀಗಿದ್ದಾಗ ಸುಬ್ಬರಾಯರು ತಮ್ಮ ಸ್ನೇಹಿತನನ್ನು ನೋಡಬೇಕೆಂದು ಕೋಲಾರಕ್ಕೆ ಬಂದರು ಸುಬ್ಬರಾಯರು ಆಗ ಶ್ರೀನಿವಾಸಪುರ ತಾಲೂಕಿನ ಅಮಲ್ದಾರರಾಗಿದ್ದರು ಸುಬ್ಬರಾಯರು ಕೋಲಾರದಲ್ಲಿ ದಾಸಪ್ಪನವರಿದ್ದ ಮನೆಗೆ ಹೋಗಿ ಅಲ್ಲಿ ದಾಸಪ್ಪನವರು ಕುಳಿತಿದ್ದ ಪೋಣಿಯ ಮುಂದೆ ನಿಂತು ಕೂಗಿದರು ದಾಸಪನವರು ಗ್ರಂಥ ವ್ಯಾಸಂಗದಲ್ಲಿ ಮಗ್ನರಾಗಿದ್ದ ಕಾರಣ ಅವರಿಗೆ ಕೇಳಿಸಲಿಲ್ಲ ಒಂದೆರಡು ನಿಮಿಷ ಸುಬರಾಯರು ಕಾದು ನೋಡಿ ಬಾಗಿಲ ಮೇಲೆ ತಮ್ಮ ಕೈಯಲ್ಲಿದ್ದ ಬೆತ್ತದಿಂದ ದಡದಡ ಬಳಿದರು ಈ ಸದ್ದು ಸುತ್ತ ಕಿವಿಗೆ ಬಿತ್ತು ಅವರು ಯಾರೋ ಅದು ಎಂದು ಗಟ್ಟಿಯಾಗಿ ಕೂಗಿದರು ಇದನ್ನು ದಾಸಪನವರು ಕೇಳಿ ಬಾಗಿಲು ತೆಗೆದು ಸುಬ್ಬರಾಯರನ್ನು ಒಳಕ್ಕೆ ಕರೆದುಕೊಂಡು ಬಾಗಿಲು ಮುಚ್ಚಿಕೊಂಡರು ಅಲ್ಲಿ ಸ್ನೇಹಿತರಿಬ್ಬರು ಮಾತನಾಡಿಕೊಂಡರು ಇಲ್ಲಿ ನಮಗೆ ಅನುಕೂಲವಿಲ್ಲ ಯಜಮಾನರ ಮೇಲ್ವಿಚಾರಣೆ ಬಿರುಸಾಗಿದೆ ನಮಗೆ ಇಷ್ಟ ಬಂದಂತೆ ನಡೆದುಕೊಳ್ಳಲು ನಮಗೆ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 ಕಣ್ಣು ತಿರುಗಿಸುವುದು ದಾಸಪ ನಾಲೆಗೆ ಚಾಚುವುದು ಸುಬ್ಬರಾಯ ಇನ್ನೊಂದು ಮುಖಚೇಷ್ಟೆಯನ್ನು ಮಾಡುವುದು ದಾಸಪ ಅದರ ಅನುಕರಣ ಮಾಡುವುದು ಹೀಗೆ ದಾರಿಯುದ್ದಕ್ಕೂ ಕಪಿಚೇಷ್ಟೆ ಅಂಗವಿಕಾರ ಇದನ್ನು ದೂರದಿಂದ ನೋಡುತ್ತಿದ್ದ ಅಳಿಯ ಆಶ್ಚರ್ಯ ಏನು ನಮ್ಮ ಸಾಹೇಬರು ಹೀಗಾಡುತ್ತಾರೆ ಎಂದು ಶಂಕವಾದ್ಯ ಇನ್ನೆರಡು ಗಜ ಮುಂದೆ ಸಾಗಿ ಇಬ್ಬರು ಒಂದೆರಡ್ ಒಂದೆಡೆ ಕುಳಿತರು ಅಲ್ಲಿ ಸುಬ್ಬರಾಯರು ಕೊಂಚವಾಗಿ ಲವೋ ಲಭೋ ಎಂದು ಶಂಕವಾತ್ಯವನ್ನು ಆರಂಭಿಸಿದರು ಉತ್ತರ ದಾಸಪ್ಪನವರದು ಲಭೋ ಲಭೋ ಲಭೋ ಹೀಗೆ ಐದಾರು ಸಲ ಸವಾಲು ಜವಾಬುಗಳು ನಡೆದ ಬಳಿಕ ಜೊತೆಯಲ್ಲಿ ಬಂದಿದ್ದ ಅಳಿಗೆ ವರ್ಗವಾಯಿತು ಅವನು ಓಡಿ ಹೋಗಿ ಸಂಗತಿಯನ್ನು ಹಿಂದುಗಡೆ ಬರುತ್ತಿದ್ದ ಸೀತಾರಾಮಯ್ಯನವರಿಗೆ ತಿಳಿಸಿದ ಅವರು ಗಾಬರಿ ಬಿದ್ದು ಗಂಗಾಸ್ಥಳಕ್ಕೆ ಅವಸರ ಅವಸರವಾಗಿ ಬಂದರು ಲವೋ ಲಭೋ ಒಂದೇ ಮಾತ್ರ ಇಬ್ಬರು ಹುಚ್ಚು ಮುಚ್ಚಾಗಿ ಭೂಕ ವಿಕಾರ ಮಾಡಿಕೊಂಡು ಹರಚಿಕೊಳ್ಳುತ್ತಿದ್ದರು ಸಿದ್ದರಾಮಯ್ಯನವರು ಎದುರಿಗೆ ಬಂದು ನಿಂತರೂ ಒಂದು ಕ್ಷಣ ಅವರಿಗೆ ಕಾಣಿಸಲೇ ಅವರು ಕಣ್ಣಿಗೆ ಕಾಣಿಸಿದ ಕೂಡಲೇ ಇಬ್ಬರು ನಾಚಿಕೆಯಿಂದ ಮುಖ ಮಾಡಿಕೊಂಡು ಶಂಕವಾದ್ಯ ನಿಲ್ಲಿಸಿದರು ವೈದ್ಯ ಪರೀಕ್ಷೆ ಸಿದ್ದರಾಮಯ್ಯನವರು ಮಾರಾಟಿಯನ್ನು ನಿದ್ದೆ ಇಲ್ಲದೆ ಕಳೆದು ಮಾರನೆಯ ದಿನ ಬೆಳಗ್ಗೆ ಡಾಕ್ಟರ್ ಪೊನ್ನ ಸ್ವಾಮಿ ಪಿಳ್ಳೆಯವರಲ್ಲಿ ತಮ್ಮ ಕಳವಳವನ್ನು ತೋಡಿಕೊಂಡರು ಡಾಕ್ಟರ್ ಪನ್ನಸ್ವಾಮಿ ಪಿಳೆಯವರು ಬೆಂಗಳೂರಿನಲ್ಲಿ ಪ್ರಸಿದ್ಧರಾಗಿದ್ದ ಡಾಕ್ಟರ್ ಅಂಬುಪಿಳ್ಳೆಯವರ ಮಾವಂದಿರು ಡಾಕ್ಟರ್ ದಾಸಪ್ಪನವರ ಡಾಕ್ಟರು ದಾಸಪ್ಪನವರನ್ನು ಸುಬ್ಬರಾಯರನ್ನು ಪರೀಕ್ಷೆ ಮಾಡಿದರು ನಾಡಿ ಪರೀಕ್ಷೆ ಇತ್ಯಾದಿ ಯಾವ ವ್ಯಾದಿಯ ಇರುವಿಕೆಯೂ ತೋರಲಿಲ್ಲ ತಮಗೆ ನೋವು ಇಲ್ಲವೆಂದು ಇಬ್ಬರು ಯುವಕರು ಹೇಳಿದರು ಹಸಿವಾಗುತ್ತೆಯೇ ಏನಾದರೂ ತಿಂಡಿ ಕೊಟ್ಟರೆ ಉತ್ತರ ತೋರಿಸುತ್ತೇವೆ ಡಾಕ್ಟರು ಕಡೆಗೆ ಕೇಳಿದ ಹೇಳಿದರು ಇಬ್ಬರೂ ಆರೋಗ್ಯದಲ್ಲಿದ್ದಾರೆ ಆದರೆ ಹುಡುಗಾಟಕ್ಕೇನೂ ಮಾಡುವುದು ಸಿದ್ದರಾಮಯ್ಯನವರಿಗೆ ತೃಪ್ತಿಯಾಗಲಿಲ್ಲ ಆ ದಿನವೆಲ್ಲ ಅವರಿಗೆ ಒಳಗೊಳಗೆ ಅಳಕು ಅಂದು ನಿದ್ದೆಗೆಟ್ಟು ತಮ್ಮ ಮಗನು ಅವನ ಚೆನ್ನಾಗಿ ನಿದ್ದೆ ಮಾಡುತ್ತಾರೆಯೇ ಎಂದು ನೋಡಿ ಆಮೇಲೆ ಸಮಾಧಾನ ತಂದುಕೊಟ್ಟರು ಇದು ಸ್ನೇಹದ ತಮಾಷೆ ಸುಬ್ಬರಾಯರ ತಮ್ಮ ಶ್ರೀರಂಗರಾಯರವರೆಂದು ಆಗಲೇ ಹೇಳಿದ್ದೇನೆ ರಂಗರಾಯರ ತಮ್ಮ ಜಗನ್ನಾಥರಾಯರು ಈತ ನನ್ನ ಸಹಾದ್ಯಾಯಿ ಕೋಲಾರದ ಹೈಸ್ಕೂಲಿನಲ್ಲಿ ಮ್ಯಾಥಮೆಟಿಕ್ಸ್ ನಲ್ಲಿಯೂ ಜಗನ್ನಾಥರಾಯರು ಪ್ರತಿಭಾವಂತರಾಗಿದ್ದರು ಆನಂದವು ಆತ್ಮದ ಸ್ವಭಾವವಂತೆ ಅದನ್ನು ಅದುಮಿಡುವುದು ಗುಣವೂ ಅಲ್ಲ ಪ್ರಕಾಶಪಡಿಸುವುದು ದೋಷವೂ ಅಲ್ಲ